ಅಪ್ಸರಾ ಸ್ತ್ರೀಯರು ಮನುಷ್ಯ ಗಂಧರ್ವರು ರಾಜರು ಮನುಷ್ಯೋತ್ತಮರು ಇವರ ವಿಚಾರ ತಿಳಿಸ್ತಾರೆ ಅವರವರ ಪತ್ನಿಯರು ಅಪ್ಸರ ಯುವತಿಯರು ಸಮ ಉತ್ತಮರನ್ನುಳಿದ ಅವರ ನೆನಪರು ಮನುಷ್ಯ ಗಂಧರ್ವರು ದ್ವಿಷಟ್ ಗುಣದಿ ಕುವಲಯಾಧಿಪರೀರೈದು ಗುಣ ಅವನಿಪ ಸ್ತ್ರೀಯರು ದಶೋತ್ತರ ನವತಿ ಗುಣದಿಂದ ಅದವರ ನೆನಪರು ಅವರವರ ಪತ್ನಿಯರು ಅಂದರೆ ಮೇಲೆ ಹೇಳಿರುವಂಥ ಋಷಿಗಳ ಮತ್ತು ಚಿರಪಿತೃಗಳ ಪತ್ನಿಯರು ಮತ್ತು ಅಪ್ಸರ ಸ್ತ್ರೀಯರು ಈ ಉತ್ತಮರನ್ನ ಹೊರತುಪಡಿಸಿ ಮನುಜಗಂಧರ್ವರು ಮನುಜ ಗಂಧರ್ವರು ದ್ವಿಷಟ್ ಅಂದರೆ ಹನ್ನೆರಡು ಗುಣದಿಂದ ಕಡಿಮೆ ಈ ಮನುಷ್ಯ ಗಂಧರ್ವರಿಗಿಂತ ಕುವಲಯಾಧಿಪರು ಅಂದ್ರ ರಾಜರು ಕುವಲಯ ಅಂದ್ರ ಭೂಮಿ ಅದಕ್ಕೆ ಅಧೀಪ ಚಕ್ರವರ್ತಿಯಾಗಿರುವಂತಹ ರಾಜರು ಮತ್ತು ಅವನಿಪ ಸ್ತ್ರೀಯರು ಅಂದರೆ ರಾಜಪತ್ನಿಯರು ರಾಣಿಯರು ಈ ರೈದು ಅಂದರೆ ಹತ್ತು ಗುಣಗಳಿಗಿಂತ ಕಡಿಮೆ ರಾಜರಿಗಿಂತ ಮನುಷ್ಯೋತ್ತಮರು ದಶೋತ್ತರ ನವತಿ ಹತ್ತು ಮತ್ತು ತೊಂಬತ್ತು ಅಂದರೆ ನೂರು ಗುಣದಿಂದ ತಾರತಮ್ಯದಿಂದ ಕಡಿಮೆ ಅಂತ ಕರೆಸ್ಕೋತಾರೆ ಋಷಿಪತ್ನಿಯರು ಮತ್ತು ರಂಭ ಮೇನಕ ಮೊದಲಾಗಿರ್ತಕ್ಕಂಥ ಅಪ್ಸರ ಸ್ತ್ರೀಯರು ಸಮಾನ ಕಕ್ಷೆಯಲ್ಲಿ ಬರುವಂಥವರು ಈ ವರ್ಗ ತಮಗೆ ಉತ್ತಮರಾದವರಿಗಿಂತ ದ್ವಿಷಡ್ ಗುಣ ಅಂದರೆ ಹನ್ನೆರಡು ಗುಣಗಳಿಂದ ತಾರತಮ್ಯದಲ್ಲಿ ಕಡಿಮೆ ಉತ್ತಮರಾದ ದೇವಗಂಧರ್ವರನ್ನು ಬಿಟ್ಟು ಮನುಜ ಗಂಧರ್ವರು ಋಷಿ ಪತ್ನಿಯರು ಮತ್ತು ಅಪ್ಸರ ಸ್ತ್ರೀಯರಿಗಿಂತ ಹನ್ನೆರಡು ವಿಜಾಪುರ ಗುಣಗಳಿಂದ ಅದವರು ಈ ದ್ವಿಷಡ್ ಗುಣದ ಇದನ್ನು ವಿಶೇಷಣವನ್ನು ಎರಡೂ ಕಡೆಗೂ ಹಚ್ ಹಚ್ಿಕೋಬೇಕು ಕುವಲಯ ಅಂದರೆ ಭೂಮಂಡಲ ಕುವಲಯಾದೀಪ ಅಂದರೆ ಚಕ್ರವರ್ತಿಗಳು ಇವರು ಮನುಷ್ಯಗಂಧರ್ವರಿಗಿಂತ ಹತ್ತು ವಿಜಾತಿಯ ಗುಣಗಳಿಂದ ಅವರರು ಈ ರೈದು ಗುಣ ಅಂದರೆ ಹತ್ತು ಈ ರೈದು ಅಂದರೆ ಚಕ್ರವರ್ತಿಗಳ ಪತ್ನಿಯರು ಅವರಿಗಿಂತ ಹತ್ತು ಗುಣಗಳಿಂದ ಕಡಿಮೆ ಮನುಷೋತ್ತಮರು ಚಕ್ರವರ್ತಿಗಳ ಪತ್ನಿಯರಿಗಿಂತ ನೂರು ಗುಣ ಕಡಿಮೆ ಇದನ್ನೇ ದಶೋತ್ತರ ನವತಿ ಅಂದರೆ ನೂರು ಅಂತ ದಶ ನವತಿ ನವತಿ ಅಂದರೆ ತೊಂಬತ್ತು ದಶ ಉತ್ತರ ಅಂದರೆ ಹತ್ತು ಸೇರಿಸಬೇಕು ತೊಂಬತ್ತು ಪ್ಲಸ್ ಹತ್ತು ನೂರು ಆದ್ದರಿಂದ ಅಜಾನಜ ದೇವತೆಗಳಿಗಿಂತಲೂ ಚಿರಪಿತೃಗಳು ಅವರಿಗಿಂತಲೂ ಮೇಲೆ ಹೇಳಿದ ಗಂಧರ್ವರನ್ನು ಬಿಟ್ಟು ಉಳಿದ ದೇವ ಗಂಧರ್ವರು ನೂರು ಗುಣಗಳಿಗಿಂತ ಕಡಿಮೆ ಮನುಷ್ಯ ಗಂಧರ್ವರು ಅವರಿಗಿಂತ ನೂರು ಗುಣಗಳಿಂದ ಅವರರು ಚಕ್ರವರ್ತಿಗಳು ಮನುಷ್ಯ ಗಂಧರ್ವರಿಗಿಂತ ನೂರು ಗುಣ ಕಡಿಮೆ ಮಾನುಷೋತ್ತಮರು ಚಕ್ರವರ್ತಿಗಳಿಂದ ಶತಗುಣ ಅವರರು ಅಂತ ತಾರತಮ್ಯವನ್ನು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಮುಕ್ತಿಯೋಗ್ಯ ಚೇತನರ ಮತ್ತು ನಿತ್ಯ ಸಂಸಾರಿಗಳ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ ಸತ್ವ ಸತ್ವರು ಸತ್ವರಾಜಸ ಸತ್ವ ತಾಮಸ ಮೂವರು ರಜ ರಜ ಸತ್ವಾಧಿಕಾರಿಗಳು ಭಗವದ್ಭಕ್ತ ಎನಿಸುವರು ನಿತ್ಯ ಉತ್ಪತ್ತಿ ಭೂ ಸ್ವರ್ಗದಳು ನರಕದಿ ಪೃಥ್ವಿಯೊಳ ಸಂಚರಿಸುತ್ತಿಪ್ಪರು ರಜಸ್ ತಾಮಸರು ಸತ್ವಸತ್ವರು ಅಂದರೆ ಸಾತ್ವಿಕರಲ್ಲೂ ಸಾತ್ವಿಕರಾಗಿರುವಂಥವ್ರಿಗೆ ಸತ್ವಸತ್ವರು ಸಾತ್ವಿಕ ಸಾತ್ವಿಕರು ತತ್ವಾಭಿಮಾನಿ ದೇವತೆಗಳು ಸತ್ವ ರಾಜಸ ಅಂದರೆ ಸಾತ್ವಿಕರಲ್ಲಿ ರಾಜಸರು ಇವರು ಅತತ್ವಾಭಿಮಾನಿಗಳು ಸತ್ವ ತಾಮಸರು ಅಂದರೆ ಸಾತ್ವಿಕರಲ್ಲಿ ತಾಮಸರು ಸಾತ್ವಿಕ ತಾಮಸರು ಅನಾಖ್ಯಾತರು ಋಷಿಗಂಧರ್ವ ರಾಜರುಗಳು ಈ ಮೂವರು ಕೂಡ ರಾಜಸಾತ್ವಿಕರಾಗಿರ್ತಕ್ಕಂಥ ಮನುಷ್ಯೋತ್ತಮರು ಮೋಕ್ಷಯೋಗ್ಯರು ತತ್ವಜ್ಞಾನಾಧಿಕಾರಿಗಳು ಭಗವದ್ ಭಕ್ತರು ಅಂತ ಕರೆಸ್ಕೋತಾರೆ ರಾಜಸ ರಾಜಸರು ರಜೋರಜರು ಅವರು ನಿತ್ಯ ಸಂಸಾರಿಗಳು ಅವರು ಅಧಿಕಾರಿಗಳಲ್ಲ ಇವರು ಸ್ವರ್ಗ ಪ್ರಚುರರು ಭೂಪ್ರಚುರರು ನರಕ ಪ್ರಚುರರು ಅಂತ ಮೂರು ರೀತಿ ಇವರಿಗೆ ಉತ್ಪತ್ತಿ ಭೂಮಿಯಲ್ಲಿ ಸ್ವರ್ಗ ಪ್ರಚುರರು ಭೂ ಸ್ವರ್ಗಗಳಲ್ಲಿ ಸಂಚಾರವನ್ನು ಮಾಡ್ತಾರೆ ಭೂ ಪ್ರಚುರರು ಭೂಮಿಯಲ್ಲೇ ಸಂಚಾರ ಮಾಡ್ತಾರೆ ನರಕ ಪ್ರಚುರರು ನರಕದಲ್ಲೂ ಪೃಥ್ವಿಯಲ್ಲೂ ಸಂಚಾರವನ್ನು ಮಾಡ್ತಾರೆ ರಾಜಸರಲ್ಲಿ ತಾಮಸರು ಎಲ್ಲರೂ ನರಕ ಪ್ರಚುರರೇ ಆಗಿರ್ತಾರೆ ಜೀವರಾಶಿಗಳಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅಂತ ಮೂರು ವಿಧ ಈ ತ್ರಿವಿಧ ಜೀವರ ವರ್ಗ ಅನಾದಿಯಾಗಿರುವಂಥದ್ದು ಪರಮಾತ್ಮನಿಂದ ಅವರ ಸ್ವರೂಪ ನಿರ್ಮಾಣ ಆಗಿದ್ದಲ್ಲ ಸ್ವರೂಪಭೂತವಾದದ್ದು ಅದರಂತೆ ತ್ರಿವಿಧ ಜೀವರ ಸ್ವರೂಪದೇಹವೂ ಕೂಡ ಅನಾದಿನಿತ್ಯವಾಗಿರುವಂಥದ್ದು ಭಗವಂತ ಸರ್ವಶಕ್ತನಾಗಿದ್ದರೂ ಜೀವರ ಸ್ವರೂಪನಾಶವನ್ನು ಎಂದೆಂದಿಗೂ ಮಾಡೋದಿಲ್ಲ ಅಂದರೆ ಅವರ ಸ್ವರೂಪ ವ್ಯತ್ಯಾಸವನ್ನು ಮಾಡೋದಿಲ್ಲ ಇದು ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ ಭಗವಂತನಿಗೆ ಅದನ್ನು ಬದಲಿಸುವ ಸಾಮರ್ಥ್ಯ ಇದ್ದರೂ ಬದಲಿಸುವ ಇಚ್ಛೆ ಇಲ್ಲ ಅಂತ ಅರ್ಥ ಈ ಸಾತ್ವಿಕರಲ್ಲಿ ಪುನಃ ಮೂರು ಪ್ರಕಾರ ಸಾತ್ವಿಕ ಸಾತ್ವಿಕ ಅವ್ರನ್ನ ಸತ್ವಸತ್ವರು ಅಂತ ಸಾತ್ವಿಕ ರಾಜಸ ಸತ್ವರಾಜಸರು ಸಾತ್ವಿಕ ತಾಮಸರು ಅಂದರೆ ಸತ್ವ ತಾಮಸರು ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಶ್ರೀಮನ್ನಾರಾಯಣ ಗುಣತ್ರಯಗಳಲ್ಲಿ ಒಂದರಲ್ಲಿ ಒಂದು ಅಧಿಕ ನ್ಯೂನತೆಗಳಿಂದ ಮೇಳನವನ್ನು ಅದಕ್ಕೆ ಪೂರ್ವದಲ್ಲಿ ಗುಣತ್ರಯಗಳು ಅಸಂತುಷ್ಟವಾಗಿದ್ದವು ಅಂದರೆ ಒಂದಕ್ಕೊಂದು ಮೇಲನ ಆಗಿರಲಿಲ್ಲ ಪ್ರಪ್ರತ್ಯೇಕವಾಗಿ ಇತ್ತು ಶುದ್ಧ ಸತ್ವ ಅಂದರೆ ಶುಕ್ಲವರ್ಗ ಶುದ್ಧತಮ ಅಂದರೆ ಕಪ್ಪು ವರ್ಣ ಹೀಗಿದ್ವು ಭಗವಂತ ತನ್ನ ಇಚ್ಛೆಯಿಂದ ಅವೆರಡರನ್ನೂ ಕೂಡ ಮೇಳನ ಮಾಡಿದ ಅಂದರೆ ಮಿಕ್ಸ್ ಮಾಡಿದ ಅಂತ ಆಗ ಅನಭಿವ್ಯಕ್ತವಾಗಿರುವಂತಹ ರಜೋಗುಣವು ಅಭಿವ್ಯಕ್ತ ಆಯಿತು ಅದು ಕೆಂಪು ವರ್ಣ ಇದಕ್ಕೆ ಗುಣವೈಷಮ್ಯ ಅಂತ ಕರೀತಾರೆ ಗುಣಗಳ ಮಿಶ್ರಣ ಇದೇ ಸೃಷ್ಟಿಗೆ ಕಾರಣ ಈ ಸತ್ವಗುಣ ಮತ್ತು ರಜೋಗುಣಗಳ ಮೇಲನದಿಂದ ಸತ್ವ ಪ್ರಾಚುರ್ಯವಾಗಿರ್ತಕ್ಕಂಥ ಗುಣವನ್ನ ಉಂಟು ಅದೇ ಸತ್ವ ಸತ್ವ ಶುದ್ಧ ಸತ್ವದಿಂದ ಸೃಷ್ಟಿ ಇಲ್ಲ ರಜೋಪ್ರಾಚುರ್ಯದಿಂದ ಸತ್ವ ರಜವನ್ನು ನಿರ್ಮಾಣ ಮಾಡ್ದ ತಮ ಪ್ರಾಚುರ್ಯದಿಂದ ಸತ್ವ ತಮವನ್ನು ನಿರ್ಮಾಣ ಮಾಡ್ದ ಹೀಗೆ ಸತ್ವಗುಣದಲ್ಲಿ ಮೂರು ಭಾಗ ಸತ್ವ ಪ್ರಾಚುರ್ಯವಾಗಿರುವಂತಹ ಶರೀರವುಳ್ಳ ಬ್ರಹ್ಮಾದಿ ದೇವತೆಗಳಿಂದ ಪುಷ್ಕರನ ತನಕ ದೇವತೆಗಳೆಲ್ಲ ಸೃಷ್ಟಿಗೆ ಬರ್ತಾರೆ ಅವರಲ್ಲಿ ಪರಸ್ಪರ ತಾರತಮ್ಯ ಅನ್ನೋದಿದೆ ಸತ್ವ ರಜೋಗುಣಗಳ ವಿಧ ವಿಧ ಪ್ರಮಾಣಗಳಿಂದ ಅಂದರೆ ಪ್ರಪೋರ್ಷನ್ ಬೇರೆ ಬೇರೆ ಅಂತ ರಜೋಗುಣ ಪ್ರಾಚುರ್ಯವಾಗಿರುವಂತಹ ಸತ್ವರಜಾಂತಿ ಅಂತ ಕರಿತೀವಿ ಅದು ಸತ್ವಗುಣ ಶರೀರವುಳ್ಳವರು ಅಜಾನಸ ದೇವತೆಗಳಿಂದ ಪ್ರಾರಂಭ ಮಾಡಿ ದೇವ ಗಂಧರ್ವಾಂತ ದೇವತಾ ವರ್ಗ ಇವರಲ್ಲೂ ಕೂಡ ಪರಸ್ಪರ ತಾರತಮ್ಯ ಅನ್ನೋದಿದೆ ಮೂರನೇದು ಸತ್ವತಾಮಸ ತಮ ಪ್ರಾಚುರ್ಯವಾದಂತಹ ಸತ್ವಗುಣ ಶರೀರ ಹೊಂದಿರೋರು ನಿರಂಶರಾಗಿರುವಂತಹ ಮನುಷ್ಯ ಗಂಧರ್ವರಿಂದ ಪ್ರಾರಂಭ ಮಾಡಿ ತೃಣಜೀವರ ತನಕ ಅವರ ವರ್ಗ ಇವರಲ್ಲೂ ಕೂಡ ಅಂತರಾಂತರ ತಾರತಮ್ಯ ಅನ್ನೋದಿದೆ ಈ ಮೂರು ಪ್ರಕಾರದ ಜೀವರು ಕೂಡ ಉತ್ತಮರೆ ಸ್ವರೂಪತಃ ಭಗವದ್ ಭಕ್ತರೆ ಆಗಿರ್ತಾರೆ ಅವರು ಮುಕ್ತಿಯೋಗ್ಯ ಚೇತನರು ವಿರ್ಜಾನದಿ ಸ್ನಾನ ನಂತರ ಲಿಂಗ ಲಿಂಗದೇಹ ಭಂಗ ಅವರ ಕರ್ಮ ವಿಮೋಚನೆ ಅನ್ನೋದಾಗುತ್ತೆ ನಂತರ ಸ್ವರೂಪಗತ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಮುಕ್ತಿಯ ಆನಂದಾನುಭವ ಆಗುತ್ತೆ ವೈಕುಂಠ ಶ್ವೇತದ್ವೀಪ ಅನಂತಾಸನ ಮುಕ್ತ ಧಾಮತ್ರಯಗಳಲ್ಲಿ ನಿತ್ಯ ಸುಖಾನುಭವವನ್ನು ಹೊಂದುತ್ತಾರೆ ಇನ್ನು ರಜೋ ರಜ ಜೀವರಾಗಿರ್ತಕ್ಕಂಥ ನಿತ್ಯ ಸಂಸಾರಿಗಳ ವಿವರ ಅಂದರೆ ಅವರಲ್ಲೂ ಮೂರು ಪ್ರಕಾರ ರಜಸತ್ವ ಸತ್ವ ರಜೋ ರಜ ರಜತಮ ಅಂತ ರಜಸತ್ವ ಶರೀರವುಳ್ಳವರು ಮಧ್ಯಮ ಜೀವರು ರಜೋ ರಜ ಶರೀರವುಳ್ಳವರು ಮಧ್ಯಮ ಜೀವರು ರಜೋತಮ ಶರೀರವುಳ್ಳ ಮಧ್ಯಮ ಜೀವರು ಅಂತ ಮೂರು ವರ್ಗ ಇವರಲ್ಲಿ ಮೊದಲನೇ ವರ್ಗ ಉತ್ತಮ ದ್ವಿತೀಯ ವರ್ಗದವರು ಮಧ್ಯಮ ತೃತೀಯ ವರ್ಗ ಅದಮ ಈ ರೀತಿಯಾಗಿ ಅವರಲ್ಲಿ ಪರಸ್ಪರ ತಾರತಮ್ಯಕ್ಕೆ ತೋರಿಸ್ತಾರೆ ಇರಿ ರಜಸತ್ವರಿಗೆ ಸ್ವರ್ಗ ಪ್ರಚುರರು ಅಂತ ಕರೀತಾರೆ ಇವರಿಗೆ ಸ್ವರೂಪದಲ್ಲಿ ಸುಖ ಅನ್ನೋದು ಅಧಿಕ ದುಃಖ ಅನ್ನೋದು ಕಡಿಮೆ ಇವರಿಗೆ ಯಜ್ಞಾಧಿಕಾರಗಳಿಗೆ ಅಧಿಕಾರ ಇದೆ ಸಾಂತಾನಿಕ ಲೋಕಗತ ಊರ್ಧ್ವ ಭಾಗದಲ್ಲಿ ಸುಖಾನುಭವವನ್ನು ಹೊಂದುತ್ತಾರೆ ದುಃಖಾನುಭವ ಕಡಿಮೆ ಇನ್ನು ರಜೋ ರಜೋ ರಜರು ಅವರು ಭೂಪ್ರಚುರರು ಇವರಿಗೆ ಸ್ವರೂಪದಲ್ಲಿ ಸುಖ ದುಃಖಗಳು ಸಮ ಇವರಿಗೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಮತ್ತು ಯಜ್ಞಾಧಿಕಾರಿ ಇಲ್ಲ ಸುಖ ಪ್ರಾರಬ್ಧದಿಂದ ಭೂಪ್ರದೇಶದಲ್ಲಿ ಸುಖವನ್ನು ಅನುಭವಿಸ್ತಾರೆ ದುಃಖ ಅನುಭೋಗಕ್ಕೆ ನರಕಕ್ಕೆ ಹೋಗಿ ಪುನಃ ಮತ್ತೆ ಭರತಖಂಡಕ್ಕೆ ಬಂದು ಜನ್ಮವನ್ನು ಹೊಂದುತ್ತಾರೆ ರಜೋತಮ ರಜಸ್ತಾಮಸರಿಗೆ ನಿರಯ ಪ್ರಚುರರು ಅಂತ ಕರೀತಾರೆ ಇವರಿಗೆ ಸ್ವರೂಪದಲ್ಲಿ ದುಃಖವೇ ಅಧಿಕ ಸುಖಾನುಭವ ಅನ್ನೋದಿಲ್ಲ ಯಾವಾಗಲೂ ನರಕವಾಸಿಗಳು ಸುಖಾನುಭವಕ್ಕಾಗಿ ಭರತಖಂಡದಲ್ಲಿ ಜನ್ಮವನ್ನು ಹೊಂದುತ್ತಾರೆ ಈ ಮೇಲಿನ ಮೂರು ವರ್ಗದವರು ಕೂಡ ರಜ ರಜೋ ರಜಾ ರಜೋತಮ ಈ ಮೂರು ವರ್ಗದವರು ಕೂಡ ಮಧ್ಯಮ ಜೀವರು ಅಂದ್ರೆ ರಜೋ ಜೀವರು ಇವರಿಗೆ ವೈದೇವರ ಹೂಂಕಾರದಿಂದ ಲಿಂಗದೇಹ ಭಂಗ ಲಿಂಗದೇಹ ಭಂಗ ಆದ ನಂತರದಲ್ಲಿ ಸಾಂತಾನಿಕ ಲೋಕಗಳಲ್ಲಿ ವಾಸ ಈ ಸಾಂತಾನಿಕ ಲೋಪಗಳು ಭೂಲೋಕದಲ್ಲೂ ವಿದ್ಯಮಾನವಂತಹ ಲೋಕಾಲೋಕ ಪರ್ವತಕ್ಕೆ ಆಚೆಯಲ್ಲಿ ಅಂದಂ ತಮಸ್ಸು ಲೋಕಗಳ ಮೇಲಿನ ಭಾಗದಲ್ಲಿ ಸ್ವರ್ಗಕ್ಕಿಂತ ಅದೋ ಭಾಗದಲ್ಲಿ ಇವೆ ಮುಕ್ತಿ ಸ್ಥಾನಗಳಿಗೂ ಅಂದಂತಮಸ್ಸಿಗೂ ಮಧ್ಯದ ಪ್ರದೇಶ ಈ ಜೀವರು ನಿತ್ಯಬದ್ಧರು ಅಂದರೆ ಸ್ವರೂಪತಃ ಸುಖ ದುಃಖ ಮಿಶ್ರವುಳ್ಳ ಅನಾದಿ ಧರ್ಮವನ್ನು ಹೊಂದಿರುವವರು ಇದು ಅವರ ಸ್ವಭಾವ ಅಂತ ತಿಳಿಸ್ತಾರೆ